ನಂಬರ್ ಫಾರ್ಟಿ ಸೆವೆನ್ ನಾವು ಒಳಗ್ ಬರ್ಬೋದಾ ಸರ್ ನಾವು ಒಳಗ್ ಬರ್ಬಹುದಾ ಸರ್ ಬನ್ನಿ ಬನ್ನಿ ಬನ್ನಿ ಬನ್ನಿ ಏನು ಮೂರ್ನಾಲ್ಕು ಜನ ಒಟ್ಟಿಗೆ ಬಂದ್ಬಿಟ್ರಿ ಏನು ಮೂರ್ನಾಲ್ಕು ಜನ ಒಟ್ಟಿಗೆ ಬಂದ್ಬಿಟ್ರಿ ಏನ್ ಸಮಾಚಾರ ಸಮಾಚಾರ ಹೇಗ ಓದ್ತಾ ಇದ್ತಾ ಇದೀರಿ ಓದ್ತಾ ಇದ್ದೀವಿ ಹಬ್ಬ ನಾಡಿದ್ದು ಉಗಾದಿ ಹಬ್ಬ ಊರ್ಗೆ ಏನಾದ್ರೂ ಹೋಗ್ತಾ ಇದೀರಾ ಊರ್ಗೇನಾದ್ರೂ ಹೋಗ್ತಾ ಇದೀರಾ ಇಲ್ಲ ಸರ್ ಇಲ್ಲ ಸರ್ ಹಾಸ್ಟೆಲ್ನಲ್ಲಿರೋರು ಯಾರು ಊರ್ಗ್ ಹೋಗ್ತಾ ಇಲ್ಲ ಹಾಸ್ಟೆಲ್ನಲ್ಲಿರೋರು ಯಾರು ಊರ್ಗ್ ಹೋಗ್ತಾ ಇಲ್ಲ ಹಾಸ್ಟೆಲ್ ನಲ್ಲಿರೋರೆಲ್ಲ ಸೇರಿ ಜೋರಾಗಿ ಹಬ್ಬ ಮಾಡಬೇಕು ಅಂತ ಇದೀವಿ ಹಾಸ್ಟೆಲ್ ನಲ್ಲಿರೋರೆಲ್ಲ ಸೇರಿ ಜೋರಾಗಿ ಹಬ್ಬ ಮಾಡಬೇಕು ಅಂತ ಇದೀವಿ ನಮ್ಗೆ ಇದೇ ಕಡೆ ಅವಕಾಶ ನಾವೆಲ್ಲಾ ಅಧ್ಯಾಪಕರನ್ನು ಹಬ್ಬ ದಿನ ಮಧ್ಯಾಹ್ನ ನಮ್ಮ ಹಾಸ್ಟೆಲ್ಗೆ ಕರೆದಿದ್ದೇವೆ ಅದಕ್ಕೆ ನಾವೆಲ್ಲ ಅಧ್ಯಾಪಕರನ್ನು ಹಬ್ಬದಿನ ಮಧ್ಯಾಹ್ನ ನಮ್ಮ ಹಾಸ್ಲಿಗೆ ಕರೆದಿದ್ದೇವೆ ಅವತ್ತು ನೀವು ನಮ್ಮ ಹಾಸ್ಟ್ಲಿಗೆ ಬರಬೇಕು ಸರ್ ಅವತ್ತು ನೀವು ನಮ್ಮ ಹಾಸ್ಟೆಲಿಗೆ ಬರಬೇಕು ಸಾರ್ ಎಲ್ಲ ಅಧ್ಯಾಪಕರು ಬರೋದಕ್ಕೆ ಒಪ್ಪಿದ್ದಾರೆ ಎಲ್ಲ ಅಧ್ಯಾಪಕರು ಬರೋದಕ್ಕೆ ಒಪ್ಪಿದ್ದಾರೆ ಬರ್ತಾ ಜೊತೆಯಲ್ಲಿ ನಿಮ್ ಮನೆಯವರನ್ನು ಕರೆದೊಂಡು ಬನ್ನಿ ಬರ್ತಾ ಜೊತೆಯಲ್ಲಿ ನಿಮ್ ಮನೆಯವರನ್ನು ಹಬ್ಬಕ್ಕೋಸ್ಕರ ಕರಿತಾ ಇದ್ದೀರಿ ನೀವು ನನ್ನ ಹಬ್ಬಕ್ಕೋಸ್ಕರ ಕರಿತಾ ಇದ್ದೀರಿ ತುಂಬಾ ಸಂತೋಷ ಆದ್ರೆ ತಪ್ಪು ತಿಳ್ಕೊಬೇಡಿ ತುಂಬಾ ಸಂತೋಷ ಆದ್ರ ತಪ್ಪ ತಿಳ್ಕೊಬೇಡಿ ನನಗೆ ಅವತ್ ಬರಕ್ ಆಗಲ್ಲ ನನಗೆ ಅವತ್ ಬರಕ್ ಆಗಲ್ಲ ನಾನ್ ನಾಡಿದ್ದು ಹೆಗ್ಗಡದೇವನ್ ಕೋಟೆಗೆ ಹೋಗ್ಬೇಕು ಅಂತ ಇದ್ದೀನಿ ನಾನು ನಾಡಿದ್ದು ಹೆಗ್ಗಡದೇವನ್ ಕೋಟೆಗೆ ಹೋಗ್ಬೇಕು ಅಂತ ಇದೀನಿ ಎಲ್ಲಾ ಲೆಕ್ಚರರ್ಗಳು ಬರ್ತಾರೆ ಸರ್ ಎಲ್ಲಾ ಲೆಕ್ಚರರ್ಗಳು ಬರ್ತಾರೆ ಸರ್ ನೀರು ಬರದೇ ಇದ್ರೆ ಹೇಗೆ ನೀವೊಬ್ರು ಬರದೇ ಇದ್ರೆ ಹೇಗೆ ಎಲ್ಲ ಒಂದ್ ಸೇರೋಕೆ ಇದೇ ನಮ್ಗೆ ಕಡೆಯೇ ಅವಕಾಶ ಎಲ್ಲ ಒಂದ್ ಸೇರೋಕೆ ಇದೇ ನಮಗೆ ಕಡೆ ಅವಕಾಶ ನೀವ್ ಹೇಳೋದೇನೋ ಸರಿ ನೀವ್ ಹೇಳೋದೇನೋ ಸರಿ ಎಲ್ಲಾ ಬರ್ದೇ ಇದ್ರೆ ಚೆನ್ನಾಗಿರಲ್ಲ ಎಲ್ಲ ಬಂದು ನಾನೊಬ್ಬ ಬರದೇ ಇದ್ರೆ ಚೆನ್ನಾಗಿರಲ್ಲ ಆದ್ರೆ ನಾಡಿದ್ದಲ್ಲಿಗ್ ಬರ್ತೀನಿ ಅಂತ ಕಾರ್ದ ಹಾಕ್ಬಿಟ್ಟಿದೀನಿ ಆದ್ರೆ ನಾಡಿದ್ದಲ್ಲಿಗ್ ಬರ್ತೀನಿ ಅಂತ ಕಾಗದ ಹಾಕ್ಬಿಟ್ಟಿದೀನಿ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಬೇಕಾದ್ರೆ ನಮ್ ಮನೆಯವ್ರಸ್ಕೊಡ್ತೀನಿ ನಮ್ ಮನೆಯವ್ರನ್ನ ಕಳ್ಸ್ಕೊಡ್ತೀನಿ ನೀವು ಬರದೇ ಇದ್ರೆ ಅವ್ರು ಬರಲ್ಲ ಸರ್ ನೀವು ಬರದೇ ಇದ್ರೆ ಅವ್ರ ಬರಲ್ಲ ಸರ್ ಹೆಗ್ಗಡ ದೇವನ್ ಕೋಟೆಯಲ್ಲಿ ಹೋಗಲೇಬೇಕಾದ ತುರ್ತು ಕೆಲಸ ಇದೆಯಾ ಸರ್ ಹೆಗ್ಗಡದೇವನ್ ಕೋಟೆಯಲ್ಲಿ ಹೋಗಲೇಬೇಕಾದ ತುರ್ತು ಕೆಲಸ ಇದೆಯಾ ಸರ್ ಹೀಗೆ ಕೇಳದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಹೀಗೆ ಕೇಳದೆ ಅಂತ ಬೇಜಾರು ಮಾಡ್ಕೋಬೇಡಿ ಅಲ್ಲಿ ಅಲ್ಲಿ ಸ್ವಲ್ಪ ಗುಡ್ಗಾಡ್ ಗಾರ್ಡ್ ಜನ ಇದ್ದಾರೆ ಸ್ವಲ್ಪ ಗುಡ್ ಜನ ಇದಾರೆ ಅವ್ರ ಸಂಸ್ಕೃತಿ ಭಾಷೆ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸೋಣ ಅಂತ ಅವ್ರ ಸಂಸ್ಕೃತಿ ಭಾಷೆ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸೋಣ ಅಂತ ಅದಕ್ಕೋಸ್ಕರ ನನ್ನ ಸ್ನೇಹಿತನಿ ಕಾಗ್ದ ಬರ್ದಿದ್ದೆ ಅದಕ್ಕೋಸ್ಕರ ನನ್ ಸ್ನೇಹಿತನಿ ಕಾಗದ ಬರ್ದಿದ್ದೆ ಅವನು ಹಬ್ಬದಿನೇ ಬನ್ನಿ ಅಂತ ಕಾಗದ ಬರ್ದಿದ್ದಾನೆ ಅವನು ಬನ್ನಿ ಅಂತ ಕಾಗದ ಬರ್ದಿದ್ದಾನೆ ನಿಮ್ ಇಷ್ಟ್ರೆ ದಯವಿಟ್ಟು ಬನ್ನಿ ನಿಮಗೆ ತೊಂದರೆ ಆಗದೆ ಇದ್ರೆ ದಯವಿಟ್ಟು ಬನ್ನಿ ನೀವು ಎಷ್ಟೊತ್ತಿಗೆ ಊಟ ಇಟ್ಕೊಂಡಿದ್ದೀರಿ ನೀವ್ ಎಷ್ಟೊತ್ತಿಗೆ ಊಟ ಇಟ್ಕೊಂಡಿದ್ದೀರಿ ಹನ್ನೊಂದು ಗಂಟೆಗೆಲ್ಲ ನಿಮ್ಮ ಕಳಿಸ್ಬಿಡ್ತೀವಿಲ್ಲ ನಿಮ್ಮ ಕಳ್ಸಿ ಬಿಡ್ತೀವಿ ಊಟ ತಯಾರಾಗಿರುತ್ತೆ ಅಷ್ಟರೊಳಗೆ ಊಟ ತಯಾರಾಗಿರುತ್ತೆ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ನಾನು ಹಬ್ಬದ್ದಿನ ಬೆಳಗ್ಗೆ ಹೊರಡದೆ ಇದ್ರೂ ನಡೆಯುತ್ತೆ ನಾನು ಹಬ್ಬದ ದಿನ ಬೆಳಗ್ಗೆ ಹೊಡೆದಿದ್ರು ನಡೆಯುತ್ತೆ ಹನ್ನೊಂದೂವರೆ ಗಂಟೆಗೆ ಒಂದ್ ಬಸ್ ಇದೆ ಹನ್ನೊಂದೂವರೆ ಗಂಟೆಗೆ ಒಂದು ಬಸ್ ಇದೆ ಹಾಸ್ಟೆಲ್ ಲೇಟ್ ಆಗದೆ ಇದ್ರೆ ಅದಕ್ಕೆ ಹೋಗ್ಬೋದು ಹಾಸ್ಟೆಲ್ ನಲ್ಲಿ ಲೇಟ್ ಆಗದೆ ಇದ್ರೆ ಅದಕ್ಕೆ ಹೋಗ್ಬೋದು ಹಾಸ್ಟೆಲ್ನಲ್ಲಿ ಲೇಟ್ ಆಗದ ಹಾಗೆ ನಾನ್ ನೋಡ್ಕೋತೀನಿ ಹಾಸ್ಟೆಲ್ ನಲ್ಲಿ ಲೇಟ್ ಆಗದ ಹಾಗೆ ನಾನ್ ನೋಡ್ಕೋತೀನಿ ನೀವು ದಯವಿಟ್ಟು ಬನ್ನಿ ಸಾರ್ ನೀವು ದಯವಿಟ್ಟು ಬನ್ನಿ ಸಾರ್ ನೀವಿಷ್ಟ್ ಪ್ರೀತಿಯಿಂದ ಕರೀತಾ ಇದ್ದೀರಿ ನಾ ಬರ್ದೇ ಇದ್ರೆ ಹೇಗೆ ನೀವಿಷ್ಟ್ ಪ್ರೀತಿನ ಕರಿತಾ ಇದ್ದೀರಿ ನಾ ಬರ್ದೇ ಇದ್ರೆ ಹೇಗೆ ಬರ್ತೀನಿ ಬಿಡಿ ಬರ್ತೀನಿ ಬಿಡಿ ಹಬ್ಬಕ್ಕೇನ್ ಏರ್ಪಾಟ್ ಮಾಡಿದಿರಿ ಹಬ್ಬಕ್ಕೆ ಅಧ್ಯಾಪಕರೆಲ್ಲಾ ಬಂದ ತಕ್ಷಣ ಬೆಲ್ಲ ಹಂಚಿ ಹೊಸ ವರ್ಷದ ಶುಭಾಶಯಗಳನ್ನು ಅಧ್ಯಾಪಕರೆಲ್ಲಾ ಬಂದ ತಕ್ಷಣ ಅವ್ರಿಗೆ ಬೇವು ಬೆಲ್ಲ ಹಂಚಿ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತೀವಿ ಸರ್ ಅನಂತರ ನಮ್ಮ ಹಾಸ್ಟೆಲ್ನಲ್ಲಿ ಕೆಲವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅನಂತರ ನಮ್ಮ ಹಾಸ್ಟೆಲ್ನಲ್ಲಿ ಕೆಲವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರಿಂದ ಹಾಡ್ ಆದ್ಮೇಲೆ ನೇರವಾಗಿ ಊಟದ ಮನೆ ಅವರಿಂದ ಹಾಡ್ ಆದ್ಮೇಲೆ ನೇರವಾಗಿ ಊಟದ ಮನೆ ಬಹಳ ಸಿಂಪಲ್ ಆಗಿದೆ ಹಾಗೆ ಇರಬೇಕು ಬಹಳ ಸಿಂಪಲ್ ಆಗಿದೆ ಹಾಗೇ ಇರ್ಬೇಕು ಈಗಿನ ಕಾಲದಲ್ಲಿ ಹುಡುಗರಿಗೆ ಹಾಸ್ಟೆಲ್ ದಬಾದುಬಿ ಮಾಡದೆ ಇದ್ರೆ ಸಮಾಧಾನನೇ ಇರಲ್ಲ ಈಗಿನ ಕಾಲದಲ್ಲಿ ಹುಡುಗರಿಗೆ ಹಾಸ್ಟೆಲ್ ನಲ್ಲಿ ದಬಾ ದುಬಿ ಮಾಡದೆ ಇರಲ್ಲ ಅವರೆಲ್ಲ ನಿಮ್ಮನ್ನ ನೋಡಿ ಪಾಠ ಕಲ್ತ್ಕೋಬೇಕು ಅವರೆಲ್ಲಾ ನಿಮ್ಮನ್ನ ನೋಡಿ ಏನೋ ಸರ್ ಎಲ್ಲ ಚೆನ್ನಾಗಿ ಆದರೆ ಅಷ್ಟೇ ಸಾಕು ಏನೋ ಸರ್ ಎಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕು ನಾವು ಬರ್ತೀವಿ ನಾವು ಬರ್ತೀವಿ ಹತ್ತು ಗಂಟೆಗೆ ನಿಮ್ಮನ್ನು ನಿಮ್ಮ ಮನೆಯವರನ್ನ ಎದುರು ನೋಡ್ತಾ ಇರ್ತೀವಿ ಗಂಟೆಗೆ ನಿಮ್ಮನ್ನ ನಿಮ್ಮ ಎದುರು ಬಂದರೆ ನಾನು ಹೋಗ್ತೀನಿ ಅವರು ಬರದೇ ಇದ್ದರೆ ನಾನು ಹೋಗ್ತೀನಿ ಅವಳು ಓದಿದರೆ ಏನ್ ಮಾಡ್ಲಿ ಅವಳು ಓದದೇ ಇದ್ದರೆ ಏನು ಮಾಡಲಿ ಹಣ್ಣು ತಿಂದ್ರೆ ಬೈತಾರೆ ಹಣ್ಣು ತಿನ್ನದೇ ಇದ್ರೆ ಬೈತಾರೆ ಮಳೆ ಬಂದ್ರೆ ಬೆಳೆ ಹಾಳಾಗತ್ತೆ ಮಳೆ ಬರದೇ ಇದ್ರೆ ಬೆಳೆ ಹಾಳಾಗತ್ತೆ ನೀನ್ ಹತ್ರ ದುಃಖ ಆಗತ್ತೆ ನೀನ್ ಅಳದೇ ಇದ್ರೆ ನನಗೆ ದುಃಖ ಆಗತ್ತೆ ಮಾಡಲ್ ನೀನ್ ಬಂದ್ರೆ ಕೊಡ್ತೀನಿ ನೀನ್ ಬರದೇ ಇದ್ರೆ ಕೊಡಲ್ಲ ನೌ ಟ್ರಾನ್ಸ್ಫಾರ್ಮ್ ನೀರ್ ಹಾಕಿದ್ರೆ ಗಿಡ ಬೆಳೆಯುತ್ತೆ ನೀರ್ ಹಾಕದೇ ಇದ್ರೆ ಗಿಡ ಬೆಳೆಯಲ್ಲ ಔಷಧಿ ಕುಡಿದ್ರೆ ಕಾಯಿಲೆ ವಾಸಿ ಔಷಧಿ ಕುಡಿಯದೇ ಇದ್ರೆ ಕಾಯಿಲೆ ವಾಸಿ ಕೆಲಸ ಮಾಡಿದ್ರೆ ಹಣ ಸಿಗುತ್ತೆ ಕೆಲಸ ಮಾಡದೇ ಇದ್ರೆ ಹಣ ಸಿಗಲ್ಲ ಪ್ರಯತ್ನ ಪಟ್ರೆ ಫಲ ಸಿಗುತ್ತೆ ಪ್ರಯತ್ನ ಪಡದೆ ಇದ್ರೆ ಫಲ ಸಿಗಲ್ಲ ಕಲ್ಲು ಹೊಡೆದ್ರೆ ಮಾವಿನಕಾಯಿ ಬೀಳುತ್ತೆ ಕಲ್ಲು ಹೊಡೆಯದೇ ಇದ್ರೆ ಮಾವಿನಕಾಯಿ ಬೀಳಲ್ಲ ರೆಸ್ಪಾನ್ಸ್ ಡ್ರಿಲ್ ಮಾಡೆಲ್ ನೀವು ಓದದೇ ಇದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಇಲ್ಲ ನಾನು ಪರೀಕ್ಷೆಯಲ್ಲಿ ವಿಮರ್ಶೆ ಮಾಡಲ್ಲ ನೀವು ಪ್ರತಿ ಭಾನುವಾರ ಸಿನಿಮಾ ನೋಡದೆ ಸರಿಯಾಗಿ ಕ್ಲಾಸ್ ಹೋಗದೆ ಇದ್ರೆ ನಿಮ್ಗೆ ಅಟೆಂಡೆನ್ಸ್ ಸಿಗುತ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಕ್ಲಾಸ್ ಹೋಗದೆ ಇದ್ರೆ ನಮ್ಗೆ ಅಟೆಂಡೆನ್ಸ್ ಸಿಗಲ್ಲ ನಿಮ್ಮ ಊರಿಂದ ನಿಮಗ್ ಕಾಗದ ಬರದೇ ಇದ್ರೆ ನೀವ್ ಅಳ್ತೀರಾ ಕಾಗದ ಬರದೇ ಇದ್ರೆ ನಾವು ಅಳಲ್ಲ ನೀವು ಹುಡುಗರಿಗೆ ಚೆನ್ನಾಗಿ ಕಲಿಸ್ತೀರಾ ಇಲ್ಲ ನಾವು ಇಲ್ಲಿ ಚೆನ್ನಾಗಿ ಕನ್ನಡ ಕಲೀದೆ ಇದ್ರೆ ನಮ್ಮೂರಲ್ಲಿ ಹುಡುಗರಿಗೆ ಚೆನ್ನಾಗಿ ಕಲ್ಸಲ್ಲ ಮಾಡೆಲ್ ನೀವು ಹೋಮ್ವರ್ಕ್ ತರದೇ ಇದ್ರೆಸ್ಟ್ರು ಬೈತಾರಾ ಹೌದು ಆಗತ್ತ ಸಂಬಳ ಕೊಡದೇ ಇದ್ರೆ ಬೇಜಾರಾಗತ್ತೆ ನಿಮಗೆ ಮಧ್ಯಾಹ್ನ ಕಾಫಿ ಕುಡಿಯದೇ ಇದ್ರೆ ತಲೆನೋವು ಬರುತ್ತಾ ಹೌದು ನಮಗೆ ಮಧ್ಯಾಹ್ನ ಕಾಫಿ ಕುಡದೆ ಇದ್ರೆ ತಲೆನೋ ಬರುತ್ತೆ ನೀವ್ ರಜಕ್ ಊರಿಗೆ ಹೋಗದೆ ಇದ್ರೆ ನಿಮ್ ಮನೆಯವ್ರ ಇಲ್ಲಿಗ್ ಬರ್ತಾರಾ ಹೌದು ನಾವು ರಜಕ್ ಊರ್ಗ್ ಹೋಗದೆ ಇದ್ರೆ ನಮ್ ಮನೆಯವ್ರ ಇಲ್ಲಿಗೆ ಬರ್ತಾರೆ